ಅವರೋಹಣ ತಾರತಮ್ಯ ಸಂಧಿ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದ ನಾಗರದಿ ಕೇಳುವುದು ಆದರದಿ ಕೇಳುವುದು ಸಂಧಿ ಸೂಚನೆಯಲ್ಲಿ ಶ್ರೀರಮಣ ನಿಜ ಭಕ್ತರೆನಿಸುವ ವಾರಿ ಜಾಸನ ಮುಖ್ಯ ನಿರ್ಜರ ತಾರತಮ್ಯವ ಪೇಳುವೆ ಸಂಕ್ಷೇಪದಲ್ಲಿ ಗುರುಬಲ ದಿ ಈ ಸಂಧಿಯಲ್ಲಿ ಜಗನ್ನಾಥದಾಸರು ಚತುರ್ಮುಖ ಬ್ರಹ್ಮದೇವರಿಂದ ಆರಂಭ ಮಾಡಿ ಮನುಷ್ಯೋತ್ತಮರ ಪರ್ಯಂತ ತಾರತಮ್ಯವನ್ನು ತಮ್ಮ ಗುರುಗಳ ಅನುಗ್ರಹ ಬಲದಿಂದ ಸಂಕ್ಷೇಪವಾಗಿ ಹೇಳ್ತೀನಿ ಅಂತ ಸಂಕಲ್ಪವನ್ನು ಮಾಡಿ ಮೊದಲನೇ ಪದ್ಯದಲ್ಲಿ ಕೇಶವಗೆ ನಾರಾಯಣಿಗೆ ಕಮಲಾಸನ ಸಮೀರರಿಗೆ ವಾಣಿ ಬೀಷ ಫಣೀಪ ಮಹೇಶರಿಗೆ ಷಣ್ಮಹಿಯ ಷಣ್ಮಹಿಷಿಯರ ಪದಕ್ಕೆ ಶೇಷರುದ್ರರ ಪತ್ನಿಯರವರಿಗೆ ವಾಸವ ಪ್ರದ್ಯುಮ್ನರಿಗೆ ಸಂತೋಷದಲ್ಲಿ ವಂದಿಸಲು ಭಕ್ತಿ ಜ್ಞಾನ ಕೊಡಲೆಂದು ಆ ಎಲ್ಲರನ್ನೂ ತಾರತಮ್ಯ ಪೂರ್ವಕವಾಗಿ ಸ್ಮರಣೆ ಮಾಡಿ ಭಕ್ತಿ ಜ್ಞಾನಕ್ಕಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ ಇದು ತಾರತಮ್ಯದಲ್ಲಿ ಅವರೋಹಣದ ಕ್ರಮ ತಾರತಮ್ಯದ ತುತ್ತ ತುದಿಯಲ್ಲಿರೋರು ಸರ್ವೋತ್ತಮನಾದ ನಾರಾಯಣ ಪರಮಾತ್ಮ ಯಾಕೆ ಅಂದರೆ ಅವನು ಕೇಶವ ಕ ಅಂದರೆ ಬ್ರಹ್ಮದೇವರು ಈಶ ಅಂದರೆ ರುದ್ರದೇವರು ಕಶ್ಚ ಕೇಶವು ಅಂತ ಆ ಬ್ರಹ್ಮ ರುದ್ರಾದಿಗಳೆಲ್ಲರಿಗೂ ವ ಅಂದರೆ ಪ್ರವರ್ತಕನಾದ ಪ್ರೇರಕನಾದವನು ಶ್ರೀಮನ್ನಾರಾಯಣ ನಾರಾಯಣಿ ಅಂದರೆ ನಾರಾಯಣನ ಪತ್ನಿ ಮಹಾಲಕ್ಷ್ಮೀ ದೇವಿ ಕಮಲಾಸನ ಅಂದರೆ ಚತುರ್ಮುಖ ಬ್ರಹ್ಮದೇವರು ನಾವಿ ಕಮಲದಲ್ಲಿ ಹುಟ್ಟಿಬಂದಿರುವಂಥ ಚತುರ್ಮುಖ ಬ್ರಹ್ಮದೇವರು ಸಮೀರಣ ಅಂದರೆ ವಾಯುದೇವರು ವಾಣಿ ಅಂದರೆ ಸರಸ್ವತಿ ಉಪಲಕ್ಷಣೆಯ ಭಾರತಿ ಇಬ್ಬರಿಗೂ ಕೂಡ ವಾಣಿ ಅಂತ ಹೆಸರು ವಿಷ ಪಣೀ ಮಹೇಶರಿಗೆ ಷಣ್ಮಹಿಷಿಯರ ಪದಕೆ ವಿ ಅಂದರೆ ಪಕ್ಷಿಗಳಿಗೆ ಈಶಾ ಗರುಡ ಫಣಿ ಅಂದರೆ ಸರ್ಪ ಫ ಅಂದರೆ ಹಾವುಗಳಿಗೆ ಅಧಿಪತಿ ಶೇಷ ಮಹೇಶ ಅಂದರೆ ಮಹರುದ್ರ ದೇವರು ಷಣ್ಮಹಿಷಿಯರು ನೀಲ ಭದ್ರ ಮಿತ್ರವಿಂದ ಕಾಲಿಂದಿ ಲಕ್ಷಣ ಜಾಂಬವತಿ ಈ ಆರು ಮಂದಿ ವಿಷ್ಣು ಪತ್ನಿಯರು ಇವರೆಲ್ಲರ ಪಾದಗಳಿಗೆ ಭಕ್ತಿಯಿಂದ ನಮಸ್ಕಾರ ಮಾಡ್ತೀನಿ ನಂತರ ಶೇಷರುದ್ರರ ಪತ್ನಿಯರಿಗೆ ವಾರುಣಿ ಸೌಪರ್ಣಿ ಪಾರ್ವತಿ ಈ ಮೂವರು ಕೂಡ ಸಮಾನ ಕಕ್ಷೆಯಲ್ಲಿ ಪರಿಗಣಿತರಾದವರು ಆ ಮೂರು ಜನಕ್ಕೂ ಕೂಡ ಭಕ್ತಿಯಿಂದ ನಮಸ್ಕಾರ ಮಾಡ್ತೀನಿ ಸುವಾಸವ ಪ್ರದ್ಯುಮ್ನರಿಗೆ ಸುವಾಸವ ಅಂದರೆ ಇಂದ್ರ ಮತ್ತು ಪ್ರದ್ಯುಮ್ನ ಕಾಮರಿಗೆ ವಂದಿಸುವ ಸುವಾಸವ ಪ್ರದ್ಯುಮ್ನರಿಗೆ ಸಂತೋಷದಲೆ ವಂದಿಸುವ ಭಕ್ತಿ ಜ್ಞಾನ ಕೊಡಲೆಂದು ಭಕ್ತಿ ಜ್ಞಾನಕ್ಕಾಗಿ ಪ್ರಾರ್ಥನೆಯನ್ನು ಮಾಡಿ ಈ ಎಲ್ಲ ಚತುರ್ಮುಖ ಬ್ರಹ್ಮದೇವರಿಂದ ಇಂದ್ರ ಕಾಮರ ಭಕ್ತಿ ಜ್ಞಾನಕ್ಕಾಗಿ ಪ್ರಾರ್ಥನೆಯನ್ನು ಮಾಡಿ ನಮಸ್ಕಾರವನ್ನು ಮಾಡ್ತಾರೆ ಈ ಕ್ರಮವನ್ನು ತಾರತಮ್ಯ ಗದ್ಯದಲ್ಲಿ ಹೇಳ್ತಾರೆ ಪರಮಾತ್ಮ ಸರ್ವೋತ್ತಮ ಜೀವ ಜಡಾತ್ಮಕ ಜಗದ್ ಅತ್ಯಂತ ಭಿನ್ನ ಸಚ್ಚಿದಾನಂದ ಸ್ವರೂಪ ಮುಕ್ತ ಅಮುಕ್ತ ಸುರಗಣ ಸೇವಿತ ಲಕ್ಷ್ಮೀನಾರಾಯಣರಿಗೆ ಅನಂತ ಅನಂತ ನಮಸ್ಕಾರಗಳು ನಾರಾಯಣನ ಪತ್ನಿ ಜ್ಞಾನಾನಂದ ಸ್ವರೂಪಳಾದ ಅನಂತಾನಂತ ಗುಣಗಳಿಂದ ಹೀನಳಾದ ಲಕ್ಷ್ಮೀದೇವಿಗೆ ಅನಂತಾನಂತ ನಮಸ್ಕಾರಗಳು ಮಹಾಲಕ್ಷ್ಮೀ ಪುತ್ರರಾದ ಜಗದ್ಗುರುಗಳಾಗಿರುವಂತಹ ಬ್ರಹ್ಮ ಮತ್ತು ವಾಯುದೇವರಿಗೆ ಅನಂತಾನಂತ ನಮಸ್ಕಾರಗಳು ವೇದಾಭಿಮಾನಿಗಳಾದ ಬ್ರಹ್ಮವಾಯುಗಳಿಗೆ ಸ್ತ್ರೀಯರಾದ ಅಂದರೆ ಅವರ ಪತ್ನಿಯರಾದ ಸರಸ್ವತಿ ಮತ್ತು ಭಾರತೀ ದೇವಿಯರಿಗೆ ಅನಂತಾನಂತ ನಮಸ್ಕಾರಗಳು ಬ್ರಹ್ಮದೇವರು ವಾಯುದೇವರಿಗೆ ಮಕ್ಕಳಾದ ಗರುಡ ಶೇಷ ರುದ್ರರಿಗೆ ಅನಂತಾನಂತ ನಮಸ್ಕಾರಗಳು ಶ್ರೀಕೃಷ್ಣನ ಪತ್ನಿಯರಾದ ಷಣ್ಮಹಿಷಿಯರು ಜಾಂಬವತಿ ಕಾಳೀಂದ್ರಿ ಭದ್ರ ನೀಲ ಮಿತ್ರವಿಂದ ಲಕ್ಷಣ ಈ ಷಣ್ಮಹಿಷಿಯರಿಗೆ ಅನಂತಾನಂತ ನಮಸ್ಕಾರಗಳು ಗರುಡ ಶೇಷ ರುದ್ರರ ಪತ್ನಿಯರಾಗಿರುವಂತಹ ಸೌಪರ್ಣಿ ವಾರುಣಿ ಪಾರ್ವತೀದೇವಿಯರಿಗೆ ಅನಂತಾನಂತ ನಮಸ್ಕಾರಗಳು ಸ್ವರ್ಗಾಧಿಪತಿಯಾದ ದೇವೇಂದ್ರಗೆ ಮತ್ತು ಕಾಮನೆಗೆ ಅನಂತಾನಂತ ನಮಸ್ಕಾರಗಳು ವಿಷ್ಣುಸರ್ವೋತ್ತಮೋಥ ಪ್ರಕೃತಿರಥವಿಧಿ ಪ್ರಾಣನಾಥಾವಥೋಕ್ತೆ ಬ್ರಹ್ಮಾಣಿ ಭಾರತೀ ಚ ದ್ವಿಜಪಣಿ ಪಮರುಡಾಶ್ ಸ್ತ್ರೀಯ ಷಟ್ಚ ವಿಷ್ಣೋ ಸೌಪರ್ಣಿ ವಾರುಣಿ ಪರ್ವತಪತನಯ್ಯ ಚ ಇಂದ್ರಕಾಮ ಇತ್ಯಾದಿ ತಾರತಮ್ಯ ಸ್ತೋತ್ರದಲ್ಲಿ ಏನು ಹೇಳ್ತಾರೋ ಅದೇ ರೀತಿಯಾಗಿ ಇಲ್ಲಿ ನಮಸ್ಕಾರವನ್ನ ಮಾಡ್ತಾರೆ ಆದ್ದರಿಂದ ತಾರತಮ್ಯ ಗದ್ಯದ ಅನುವಾದದಂತೆ ಇರುವಂತ ಕನ್ನಡದ ಪದ್ಯ ಇದು ಆದ್ದರಿಂದ ಬ್ರಹ್ಮ ರುದ್ರ ಎಲ್ಲರಿಗೂ ಪ್ರವರ್ತಕರಾಗಿರುವಂಥ ಭಗವಂತನಿಗೆ ಅವನ ಪತ್ನಿಯಾಗಿರ್ತಕ್ಕಂಥ ಮಹಾಲಕ್ಷ್ಮೀ ದೇವಿಗೆ ಬ್ರಹ್ಮವಾಯುಗಳಿಗೆ ಸರಸ್ವತಿ ಭಾರತೀಯರಿಗೆ ಗರುಡ ಶೇಷ ರುದ್ರ ಇವರಿಗೆ ಷಣ್ಮೀಶ್ವರ ಪಾದಕಮಲಗಳಿಗೆ ಸೌಪರ್ಣಿ ವಾರುಣಿ ಪಾರ್ವತಿಯರಿಗೆ ಇಂದ್ರ ಕಾಮರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡ್ತೀನಿ ಭಕ್ತಿ ಜ್ಞಾನ ಕೊಡಲಿ ಅಂತ ನಮಸ್ಕಾರ ಆದ್ದರಿಂದ ಇದು ಅವರೋ ಹಣ ತಾರತಮ್ಯದ ಕ್ರಮ ಆಗಿದ್ದರಿಂದ ನಂತರ ಅಂದರೆ ಯಾರನ್ನು ಮೊದಲಿಗೆ ಹೇಳ್ತಾರೋ ಅವರು ಉತ್ತಮರು ನಂತರ ಹೇಳಲ್ಪಡುವವರೆಲ್ಲ ಮುಂಚೆ ಹೇಳಿದವರಿಗಿಂತ ಕ್ರಮವಾಗಿ ತಾರತಮ್ಯದಲ್ಲಿ ಅವರರು ಕಡಿಮೆ ಅಂತ ಈ ರೀತಿಯಾಗಿ ಚಿಂತನೆಯನ್ನು ಮಾಡಬೇಕು ಅಂತ ತಿಳಿಸ್ತಾರೆ